ಹನ್ನೊಂದನೇ ಪದ್ಯ ರಕ್ತವಾಸದ್ವಯ ವಿಭೂಷಣ ಉಕ್ತಿ ಪರಮ ಭಗವದ್ ಭಕ್ತವರ ಭವ್ಯಾತ್ಮ ಭಾಗವತಾದಿಶಾಸ್ತ್ರದಲ್ಲಿ ಸಕ್ತವಾಗಲಿ ಮನವು ವಿಷಯ ವಿರಕ್ತಿಪಾಲಿಸು ಪಾಲಿಸು ವಿದ್ವದಾರ್ಯ ವಿಮುಕ್ತನೆಂದೆನೆ ಭವಭಯದಿಂದ ಅನುದಿನದಿ ರಕ್ತವಾಸದ್ವಯ ಎರಡು ಕೆಂಪು ವಸ್ತ್ರಗಳಿಂದ ವಿಶೇಷವಾಗಿ ಭೂಷಿತನಾದವನೇ ಉಕ್ತಿ ನನ್ನ ಮಾತನ್ನು ಆಲಿಸು ಪರಮ ಭಗವದ್ ಭಕ್ತವರ ಭಗವದ್ಭಕ್ತರಲ್ಲಿ ಶ್ರೇಷ್ಠನಾದವನೇ ಭಾಗವತಾದಿ ಶಾಸ್ತ್ರದಲ್ಲಿ ಸಕ್ತವಾಗಲಿ ಮನವು ನನ್ನ ಮನಸ್ಸು ಯಾವಾಗಲೂ ಭಾಗವತಾದಿ ಸಕಲ ಸ್ವಚ್ಛಾಸ್ತ್ರಗಳಲ್ಲಿ ಆಸಕ್ತಿಯನ್ನು ಪಡೆಯಲಿ ವಿಷಯ ವೈರಾಗ್ಯವನ್ನು ನನಗೆ ಅನುಗ್ರಹಿಸು ವಿದ್ವದಾರ್ಯ ಅಂದರೆ ಜ್ಞಾನಿವರಿಯನೇ ನನ್ನನ್ನು ಭವಭಯದಿಂದ ಪ್ರತಿದಿನದಲ್ಲೂ ವಿಮುಕ್ತನನ್ನಾಗಿ ಮಾಡಿ ಅನುಗ್ರಹಿಸು ಗಣಪತಿ ಒಂದು ಕೆಂಪು ವಸ್ತ್ರವನ್ನು ಹುಟ್ಟಿದಾನೆ ಮತ್ತೊಂದು ಕೆಂಪು ವಸ್ತ್ರವನ್ನು ಹೊದ್ದಿದಾನೆ ರಕ್ತವಾಸದ್ ಭಯ ವಿಭೂಷಣ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ರಕ್ತಾಂಬರೋ ರಕ್ತತನೋ ರಕ್ತ ಅಂತ ಹೇಳ್ತಾರೆ ಭವ ಭಯ ಸಂಸಾರ ಅನ್ನೋ ಭಯದಿಂದ ಮುಖ್ಯವಾಗಿ ಭಗವಂತ ಆತನ ಅನುಗ್ರಹವನ್ನು ನಮಗೆ ದೊರಕಿಸಿಕೊಡುವ ಮೂಲಕ ಇತರ ದೇವತೆಗಳು ಅದಕ್ಕೆ ದಾರಿ ತೋರಿಸೋರು ಅನ್ನ ಅರ್ಥದಲ್ಲಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಮುಂದಿನ ಪದ್ಯದಲ್ಲಿ ಗಣಪತಿ ಪೂಜ್ಯ ಅನ್ನೋಕ್ಕೆ ಅನೇಕ ಪ್ರಸಂಗಗಳನ್ನು ಕೊಟ್ಟು ಯಾವ್ಯಾವ ರೀತಿಯಾಗಿ ವಿಘ್ನವನ್ನು ಪರಿಹಾರ ಮಾಡಿ ರಕ್ಷಣೆ ಮಾಡ್ತಾನೆ ಅಂತ ತಿಳಿಸ್ತಾರೆ ಶುಕ್ರ ಶಿಷ್ಯರ ಸಂಹರಿಪದಕ್ಕೆ ಶಕ್ರ ಪೂಜಿಸಿದನು ಉರುಕ್ರಮನು ಶ್ರೀರಾಮಚಂದ್ರನು ಸೇತುಮುಖದಲ್ಲಿ ಚಕ್ರವರ್ತಿಪ ಧರ್ಮರಾಜನು ಚಕ್ರಪಾಣಿಯ ನುಡಿಗೆ ಭಜಿಸಿದ ವಕ್ರ ತುಂಡನೇ ನಿಂದೊಳೆಂತುಂಟು ಈಶನಾನುಗ್ರಹವು ಶುಕ್ರಾಚಾರ್ಯರ ಶಿಷ್ಯರಾಗಿರ್ತಕ್ಕಂಥ ದೈತ್ಯರನ್ನು ಸಂಹಾರ ಮಾಡಲಿಕ್ಕೆ ಇಂದ್ರನಿಂದ ಪೂಜೆಯನ್ನು ಮಾಡ್ದ ಸಾಕ್ಷಾತ್ ಭಗವಂತನಾದ ಶ್ರೀರಾಮಚಂದ್ರ ಸೇತುವ ಮುಖದಲ್ಲಿ ನಿನ್ನನ್ನು ಚಕ್ರವರ್ತಿಗಳ ಒಡೆಯನಾಗಿರ್ತಕ್ಕಂಥ ಧರ್ಮರಾಜ ಚಕ್ರಪಾಣಿಯಾಗಿರ್ತಕ್ಕಂಥ ಶ್ರೀಕೃಷ್ಣನ ಮಾತಿನಂತೆ ನಿನ್ನನ್ನು ಪೂಜೆ ಮಾಡ್ದೆ ಆರಾಧನೆ ಮಾಡ್ದ ಒಕ್ಕಲತುಂಡನೇ ನೀನು ಭಗವಂತನ ಅನುಗ್ರಹವನ್ನು ಎಷ್ಟು ಪಡ್ಕೊಂಡಿದೆಯಲ್ಲ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಇಂದ್ರ ರಾಮಚಂದ್ರ ಧರ್ಮರಾಜ ಇವರೆಲ್ಲ ಗಣಪತಿಯನ್ನು ಪೂಜೆ ಮಾಡಿರೋ ವಿಚಾರವನ್ನು ತಿಳಿಸ್ತಾರೆ ಅಂತಹ ಮಹಾಮಹಿಮರೇ ನಿನ್ನನ್ನು ಪೂಜೆ ಮಾಡಿದ್ದಾರೆ ಅಂತ ಆದಮೇಲೆ ಗಣೇಶನಲ್ಲಿ ಗಣಪತಿಯಲ್ಲಿ ಇರುವಂತಹ ಭಗವಂತನ ಅನುಗ್ರಹ ಅದೆಷ್ಟು ಅಪಾರ ಅಂತ ಸೂಚನೆಯನ್ನು ತಿಳಿಸ್ತಾರೆ ಇಲ್ಲಿ ಇಂದ್ರ ಮತ್ತು ಯಮನ ಅವತಾರರಾಗಿರ್ತಕ್ಕಂಥ ಧರ್ಮರಾಜ ಇಬ್ಬರೂ ಕೂಡ ತಾರತಮ್ಯದಲ್ಲಿ ಗಣಪತಿಗಿಂತ ತುಂಬ ಶ್ರೇಷ್ಠರಾದವರು ಶ್ರೀರಾಮಚಂದ್ರನಂತೂ ಸಾಕ್ಷಾತ್ ಭಗವಂತ ಅವರು ಇವನನ್ನು ಪೂಜಿಸ ಪೂಜೆ ಮಾಡಿದರೂ ಪೂಜಿಸಿದರು ಅಂತಂದರೆ ಆಧರಿಸಿದರು ಅಂತ ಅರ್ಥ ಹಾಗೆ ಗಣಪತಿಯಲ್ಲಿ ಆಧಾರವನ್ನು ತೋರಿದ್ದು ಕೂಡ ಪ್ರೀತಿಯಿಂದ ಅಂದಮೇಲೆ ಅವನಿಗಿಂತ ತಾರತಮ್ಯದಲ್ಲಿ ಕಡಿಮೆಯಾದವರು ಅವನನ್ನು ತಪ್ಪದೇ ಪೂಜೆ ಮಾಡಬೇಕು ಅಂತ ತತ್ವವನ್ನು ತಿಳಿಸುವ ಉದ್ದೇಶದಿಂದ ಲೋಕಶಿಕ್ಷಣಕ್ಕಾಗಿ ಭಗವಂತ ಮೊದಲ ಇಂದ್ರ ಧರ್ಮರಾಜ ಮೊದಲಾಗಿರ್ತಕ್ಕಂಥ ದೇವತೆಗಳು ಗಣಪತಿಯನ್ನ ಪೂಜೆ ಮಾಡಿದ್ದೇ ಹೊರತು ತಮಗಿಂತ ಆತ ಹಿರಿಯ ಅನ್ನೋ ಕಾರಣದಿಂದ ಸರ್ವತಾ ಅಲ್ಲ ಮತ್ತೊಂದು ರೀತಿಯಲ್ಲಿ ಹಸುರ ಮೋಹನಕ್ಕೋದು ಕಾರಣ ಅನ್ನೋ ತತ್ವವನ್ನು ಸರಿಯಾಗಿ ತಿಳಿಬೇಕು ಅಂತ ಸೂಚನೆಯನ್ನು ಮಾಡ್ತಾರೆ ನಿನ್ನೊಳೆಂತುಂಟೋ ಈಶಾನನುಗ್ರಹವು ಅಂತ ಈ ರೀತಿಯಾಗಿ ಉದ್ಘಾರವನ್ನು ಮಾಡ್ತಾರೆ ಗಣಪತಿ ಸಿದ್ಧಿವಿನಾಯಕ ವೃತ್ತದಲ್ಲಿ ಹೇಳುವಂಗೆ ಹತ್ರ ಆಗಚ್ಚ ಜಗದ್ವಂದ್ಯ ಸುರರಾಜ ಅರ್ಚಿತೇಶ್ವರ ಅನಾಥನಾಥ ಸರ್ವಜ್ಞ ಗೌರಿ ಗರ್ಭ ಸಮದ್ಭವ ಶ್ರೀ ವರಸಿದ್ಧಿವಿನಾಯಕಮ್ಮವಾಹಯಾಮಿ ದೇವರಾಜ ಇಂದ್ರನಿಂದ ಪೂಜಿತನಾಗಿರ್ತಕ್ಕಂಥ ಅನಾಥನಾಥ ಸರ್ವಜ್ಞ ಗೌರಿ ಗರ್ಭ ಸಮುದ್ಭವನಾದ ಜಗತ್ತು ವಂದ್ಯನಾದ ಗಣೇಶನೇ ಬಾ ಅಂತ ಈ ರೀತಿಯಾಗಿ ವರಸಿದ್ಧಿವಿನಾಯಕನಾದ ನಿನ್ನನ್ನು ಇಲ್ಲಿ ಆವಾಹನೆ ಮಾಡ್ತೀನಿ ಅಂತ ಆ ಸಿದ್ಧಿವಿನಾಯಕ ವ್ರತದಲ್ಲಿ ಸ್ತೋತ್ರವನ್ನು ಮಾಡೋದು ಗಣೇಶನು ಇಂದ್ರನಿಂದ ಪೂಜಿತನಾಗಿದ್ದ ವಾಸವಾರ್ಚಿತ ವಿಜಯ ವಿಠಲನ ದಾಸ ಭೋಗಣ ನಾಯಕ ಅಂತ ವಿಜಯದಾಸರು ತಮ್ಮ ಕೃತಿಯಲ್ಲೂ ಕೂಡ ಈ ವಿಚಾರವನ್ನು ತಿಳಿಸ್ತಾರೆ ಉರುಕ್ರಮ ಶ್ರೀರಾಮಚಂದ್ರನು ಚಕ್ರವರ್ತಿ ಪ ಕೂಡ ಪೂಜೆ ಮಾಡಿದ್ದಾರೆ ಅಂತ ಬ್ರಹ್ಮಾಂಡ ಪುರಾಣೋಕ್ತ ಗಣೇಶ ಅಷ್ಟೋತ್ತರ ರಾಮಾರ್ಚಿತ ಪದ ಅಂತ ಶ್ರೀರಾಮ ಗಣೇಶನನ್ನು ಆರಾಧನೆ ಮಾಡದ ಅಂತ ಇದೆ ರಾಮಾರ್ಚಿತ ಪದಃ ಪ್ರೋಕ್ತೋ ಪ್ರತೀಚ ಸ್ಥೂಲ ಕಂಟಕಃ ಇಲ್ಲಿ ಇಂದ್ರನು ಶ್ರೀರಾಮಚಂದ್ರನೂ ಧರ್ಮರಾಜನೂ ಗಣೇಶನನ್ನು ಪೂಜೆ ಮಾಡಿದ್ದು ಸ್ಪಷ್ಟವಾಗಿ ತಿಳಿಸ್ತಾರೆ ಈಶಾ ಗಣೇಶರೊಳಗೆ ಅವೇಶನಾಗಿದ್ದು ಅವನಲ್ಲಿಯೇ ತನ್ನಿಂದಲೂ ಇಂದ್ರ ಯಮ ಮೊದಲಾದವರಿಂದಲೂ ಪೂಜೆಯನ್ನು ಸ್ವೀಕಾರ ಮಾಡಿ ಅವನಿಗೆ ಕೀರ್ತಿಯನ್ನು ತಂದುಕೊಡ್ತಾ ಇದ್ದಾನೆ ಪರಮ ಪೂಜೆ ಮಾಡಿಸಿಕೊಳ್ಳುವ ಗಣಪತಿಯ ಮಹಿಮೆ ಅನ್ಯಾದೃಶ ಅದನ್ನು ಅನುಗ್ರಹಿಸಿರುವಂತಹ ಪರಮಾತ್ಮನಿಗೆ ಅವನಲ್ಲಿ ಪ್ರೀತಿ ಅನ್ನೋದು ಇದೇ ರೀತಿಯಾಗಿ ಅನ್ಯಾದೃಶ್ಯವಾಗಿಯೇ ಇರುತ್ತೆ ಅಂತ ಅಭಿಪ್ರಾಯ